ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಿಚಿತ ಶಿವಮಹಾಪುರಾಣ ಅದರಲ್ಲಿ ಒಂದನೆಯದಾಗಿ ವಿದ್ಯೇಶ್ವರ ಸಮಿತಿ ಅದರಲ್ಲಿ ಸಾಧ್ಯ ಸಾಧನ ಖಂಡ ನೋಡಿದೆವು ಎರಡನೇದು ರುದ್ರಸಂಹಿತೆ ಅದರಲ್ಲಿ ಸೃಷ್ಟಿಖಂಡ ನೋಡಿದ್ದೇವೆ ಈಗ ಎರಡ್ ಎರಡನೆಯ ರುದ್ರ ಸಂಹಿತೆಯಲ್ಲಿ ಎರಡನೆಯ ಸತಿ ಖಂಡ. ಅದರಲ್ಲಿ ಇಪ್ಪತ್ತ ಮೂರು ಅಧ್ಯಾಯಗಳಿಗಾಗಲೇ ನೋಡಿ ಆಯಿತು ಇಪ್ಪತ್ತ್ನಾಲ್ಕನೇ ಅಧ್ಯಾಯ ಇವತ್ತು ನೋಡೋಣ ಶ್ರೀ ಉಂನ ಶಿವಾಯ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀ ಖಂಡೇ ಚತುರ್ವಿಶೋಧ್ಯಾ ನಾರದವ್ವಾಚ ಬ್ರಹ್ಮನ್ ವಿಧೇಮ ಪ್ರಜಾ ಮಹಾಪ್ರ ಶ್ರಿ ಯಶ ಸತಿ ಬ್ರೂಹಿ ಸತ್ೀತಿಯ ಪರಂ ತೈ ಚರಿತನ್ ದಂಪತಿ ಶಿವವು ಅಲ್ಲಿ ನಾರದನು ಬ್ರಹ್ಮತ್ರ ಪ್ರಶ್ನೆ ಮಾಡ್ತಾನೆ ಓ ಬ್ರಹ್ಮನೇ ವಿಧಿಯೇ ಪ್ರಜಾನಾಥನೇ ಮಹಾಪ್ರಾಜ್ಞನೇ ಗರುಣಾನಿಧಿಯೇ ಇಂತಹ ನೀನು ಸತಿ ದೇವಿ ಮತ್ತು ಶಂಕರ ಪವಿತ್ರವಾದ ಯಶಸ್ಸನ್ನು ವರ್ಣಿಸಿ ನನಗೆ ಹೇಳಿದ್ದೀಯಾ ಆದಿ ದಂಪತಿಗಳಾದ ಶಿವ ಸತೀದೇವಿಯರು ಮುಂದೇನು ಮಾಡಿದರು ಎಂಬುದನ್ನು ವಿಸ್ತಾರವಾಗಿ ವರ್ಣಿಸಿ ಹೇಳು ಅಂತ ಕೇಳ್ತಾನೆ ಇನ್ನೀ ಬ್ರೂಹಿ ಸತ್ಪ್ರೀತ್ಯ ಪರಂ ತದ್ದಶ ಉತ್ತಮ ಹಿಮಕಾಷ್ ಚರಿತ ದಂಪತಿ ಶಿವೌ ಬ್ರಹ್ಮ ಆಗ ಬ್ರಹ್ಮ ಉತ್ತರ ಹೇಳ್ತಾನೆ ಸತೀಶಿವಚರಿತ್ರ ಶೃಣು ಮೇ ಪ್ರೇಮ ಮುನೇ ಲೌಕಿಕೀಂ ಗತಿಮ್ರಿತ್ಯ ಚಿ ಕ್ರೀಡಾತೆ ಸದಾನ್ವಹಂ ಎಲ್ಲಾರದನೇ ಸತಿ ಮತ್ತು ಶಿವರ ಚರಿತ್ರೆಯನ್ನು ಹೇಳ್ತೇನೆ ಆಧಾರದಿಂದ ಕೇಳು ಪ್ರೇಮತೋ ಮುನೆ ಮುನೇ ಶೃಣು ಹಿಂದೆ ಹೇಳಿದಂತೆ ಆ ಸತೀಶಿವರು ಲೋಕಾಚಾರದಂತೆ ಬಹುಕಾಲ ವಿಹರಿಸಿದರು ಲೌಕಿಕೀಂ ಗತಿಮ್ರಿತ್ಯ ಚಿ ಕ್ರೀಡಾ ತೇ ಸದಾನ್ವಹಂ ತತಃ ಸತೀ ಮಹಾದೀವಿ ಮುನೆ ಸ್ವತಪಂಕರ ಸ್ವಪತಃ ಸ್ವತಃ ಕೇ ಬಳಿಕ ಕೆಲವು ದಿನಗಳ ಮೇಲೆ ಸತೀದೇವಿಗೆ ಶಂಕರನ ವಿಯೋಗವು ಬಂತು ಅಂತೇಳಿ ಕೆಲವರು ತಿಳಿದವರು ಹೇಳ್ತಾರೆ ವಾಗರ್ಥ ಸಂಪೃಕ್ತೌ ಶಕ್ತೀಶೌ ಸರ್ವಾಚಿತೌ ಕಥಂ ಘಟೆತ ಚ ತಜೋರ್ವಿಗಸ್ತೋ ಮುನಿ ಕಥಂ ಘಟೇತ ಚ ತಯೋರ್ವಿಯೋಗ ತತ್ವದೋ ಮುನಿ ಶಬ್ದವು ಮತ್ತು ಅದರ ಅರ್ಥವು ಒಂದನ್ನೊಂದು ಎಡೆಬಿಡದೆ ಸೇರಿರುವಂತೆ ಸದಾ ಸಂಯುಕ್ತರಾಗಿರುವಂತಹ ಆದಿ ದಂಪತಿಗಳಾದ ಆ ಶಿವ ಸತೀ ದೇವಿಯರಿಗೆ ವಿಯೋಗವು ನಿಜವಾಗಿ ಬರುವುದೆಂತು ವಾಗ ಅರ್ಥ ವಿಪೃಪ್ತವು ವಾಗ ಅರ್ಥ ಪ್ರತಿಪತ್ತಿ ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತೇಳಿ ಕಾಳಿದಾಸ ಹೇಳಿದರೆ ಜಗತ್ತಿನ ಮಾತಾಪಿತೃಗಳು ಪರಮೇಶ್ವರರು ಮಾತು ಮತ್ತು ಅರ್ಥವಂತ ಒಂದೊಂದೊಂದು ಅಗಲದೆ ಒಟ್ಟಿಗೆ ಇರತಕ್ಕಂಥವರು ಅಂತೇಳಿ ಮಾತಿಗೊಂದು ಅರ್ಥ ಇದ್ದೇ ಇದೆ ಮಾತನ್ನು ಅರ್ಥ ಇರಲಾರದು ಅರ್ಥವನ್ನು ಬಿಟ್ಟು ಮಾತಿರಲಾರದು ಅಲ್ವೇ ಖಾಲಿ ಅರ್ಥ ಎಲ್ಲಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಮಾತು ಹಾಗೆ ಅರ್ಥವಿಲ್ಲದಂಥ ಮಾತು ಅನರ್ಥಕರ ಪ್ರಯೋಜನ ಇಲ್ಲ ಹ್ಞೂ ಅಕ್ಷರಗಳನ್ನು ಪೂರ್ಣಿಸಿ ಹೇಳಿಬಿಟ್ರೆ ಶಬ್ದ ಅದರಲ್ಲಿ ಅರ್ಥ ಕೇವಲ ಅಕ್ಷರಗಳ ಜೋಡಣೆ ಅದು ಪ್ರಯೋಜನ ಆಗಲಿಕ್ಕಿಲ್ಲ ಹೀಗೆ ಶಬ್ದಗಳ ಜೋಡಣೆ ಕೂಡ ಹಾಗೆ ಅದು ವಾಕ್ಯ ಅರ್ಥ ಆಗುವ ರೀತಿಯಲ್ಲಿ ಇರಬೇಕು ಶಬ್ದಗಳ ಜೋಡಣೆ ಹೀಗಾಗಿ ಮಾತು ಮತ್ತು ಅರ್ಥಗಳು ಅವಿನಾಭಾವ ಸಂಬಂಧವುಳ್ಳವುಗಳು ಒಂದಿಲ್ಲದಿದ್ದರೆ ಒಂದಿಲ್ಲ ಅಂಥೇಳಿ ಅವಿನಾಭಾವ ಒಂದರವಿನ ಇನ್ನೊಂದಿರುವುದಿಲ್ಲ ಹೀಗೆ ಅಂಥವರು ಹೇಗೆ ಬೇರೆ ಬೇರೆ ಆದರೂ ಅವರಿಗೆ ಹೇಗೆ ವಿರಹ ಬಂತು ಲೀಲಾ ರುಚಿತ್ವಾದ ಅಥವಾ ಸಂಘಟೆಯ ತಾಖಿಲಂಚ ತತ್ ಕುರುತೇ ಯದ್ಯದೀಶವು ಚತೀಶವು ಭವರೀ ತಿಗವು ನೋಡಿ ಸತೀಶ ಅಂತ ಬಂದದ್ದು ಹಾಗಾಗಿ ಯಾರಿಗೆ ಈಶ್ವರನಿಗೆ ಸತೀಶ ಅಂಥೇಳಿ ಸತಿಯ ಈಶ ಸತೀಶ ಸತ್ಯ ಸತೀಶ ಸದಾಂ ಈಶಃ ಸತೀಶಃ ಅದು ಇನ್ನೊಂದು ರೀತಿಯಾಗ್ತದೆ ಸಜ್ಜನರ ಒಡೆಯ ಅಂಥೇಳಿ ಇಲ್ಲಿ ಸತಿಯ ಈಶ ಸತೀಶ ಅಥವಾ ಲೀಲಾ ಮಾನಸ ರೂಪದಂತಹ ಆ ಸತೀಶ್ ಕೇವಲ ಲೀಲೆಗಾಗಿಯೇ ತಮ್ಮಲ್ಲಿ ವಿಯೋಗವನ್ನು ಉಂಟು ಮಾತ್ರ ಹೇಳಬಹುದಾಗಿದೆ ಸಹತ್ಯಕ್ತ ದಕ್ಷಜಾ ದೃಷ್ಟ ಪತಿನ ಜನಕಾಧ್ವರೇ ಶಂಭೋರನಾದರ ತತ್ರ ದೇಹಂತ ಅಲ್ಲದೆ ಆ ಸತೀದೇವಿಯು ದಕ್ಷಬ್ರಹ್ಮನ ಯಾಗದಲ್ಲಿ ತನ್ನ ಪತಿಯಾದ ಶಂಕರನ ನಿಂದೆಯನ್ನು ಕೇಳಲಾರದೆ ದುಃಖದಿಂದ ಅಗ್ನಿಯಲ್ಲಿ ತನ್ನ ಶರೀರವನ್ನು ಬಿಟ್ಟಿರುವಳು ಶಿವನ ಮೇಲಿನ ಕೋಪದಿಂದ ಶಿವನ ಮೇಲಿನ ಅನಾಧರವನ್ನು ತನ್ನ ತಂದೆಯಾದ ಸ್ವತಃ ದಕ್ಷಬ್ರಹ್ಮನೇ ಅವನು ಮಾಡಿರತಕ್ಕಂಥ ಯಾಗದಲ್ಲಿ ಮಾಡಿದ್ದನ್ನು ಕಂಡು ದುಃಖದಿಂದ ಅವಳು ಯಾಗ್ನಿಯಲ್ಲಿ ತನ್ನ ಶರೀರವನ್ನು ಬಿಟ್ಟಿದ್ದಾಳೆ ಹಾಗಾಗಿ ವಿರಹ ಉಂಟಾಯಿತು ಅಂತೇಳಿ ಶಿವ ಸತಿಯರಿಗೆ ಪುನರ್ಹಿಮಾಲಯೇ ಶೈವ ಆವಿರ್ಭೂತಾನ ಪುನರ್ಹಿಮಾಲಯೇ ಶೈವ ಆವಿರ್ಭೂತಾನಾ ಮತಃ ಸತಿ ಶಿವಂ ಪ್ರಾಪ ತಪ್ವಾಭೂರಿ ವಿವಾಹತಃ ಆಮೇಲೆ ಆ ಸತಿಯೇ ಹಿಮವಂತನ ಪತ್ನಿಯಲ್ಲಿ ರೂಪದಿಂದ ಮೂವತ್ತರ ಪತ್ನಿ ಮೇನೆ ಅವಳಲ್ಲಿ ಅಥವಾ ಮೇನೆ ಮೇನಕೆ ಅಂತಲೂ ಹೇಳ್ತಾರೆ ಪಾರ್ವತಿ ರೂಪದಿಂದ ಜನಿಸಿ ಮುಂದೆ ಬಹುವಾಗಿ ತಪಸ್ಸನ್ನು ಮಾಡಿ ತಿರುಗಿ ಶಿವನನ್ನ ವರಿಸಿ ಮದುವೆ ಆಗ್ತಾಳೆ ಸೂತೋಚ ಇತ್ಯ ಅಗರಣ್ಯವಚಸ್ಥ ಬ್ರಹ್ಮಣಸ್ಸು ನಾರದಃ ಪ ಪ್ರಾತಾರಂ ಶಿವಶಿವ ಮಹಧ್ಯಶ ಸೂತಮುಣಿ ಹೇಳ್ತಾನೆ ಎಲೆಯ ಶು ಶ್ರವಣಕಾಲಿ ಮುನಿಗಳೇ ಆ ರೀತಿಯಾದ ಬ್ರಹ್ಮನ ಮಾತುಗಳನ್ನು ಕೇಳಿ ನಾರದ ಮುನಿ ಪುನಃ ಶಿವ ಮತ್ತು ದೇವಿಯರ ಚರಿತ್ರೆಯರ ಚರಿತ್ರೆಯ ವಿಷಯವಾಗಿ ಪ್ರಶ್ನೆ ಮಾಡ್ತಾನೆ ನಾರದ ಉಚ ವಿಷ್ಣು ಶಿಷ್ಯ ಮಹಾಭಾಗ ವಿಧೇವೇ ವಧ ವಸ್ತರಾತ್ ಶಿವಶಿವ ಚರಿತ್ರಂ ತದ್ಭವಾಚಾರ ಪರಾನುಗಮ್ ನಾರದ ಕೇಳ್ತಾನೆ ವಿಷ್ಣು ಶಿಷ್ಯನು ಮಹಾಮಹಿಮನೂ ಆದ ಬ್ರಹ್ಮದೇವನೇ ಲೋಕಾಚಾರ ಅನುಸರಿಸಿ ಶಿವ ಮತ್ತು ದೇವಿಯರ ಆಚರಿಸಿರತಕ್ಕಂಥ ಚರಿತ್ರೆಯನ್ನು ಇನ್ನು ವಿಸ್ತಾರವಾಗಿ ಹೇಳು ಲೌಕಿಕವಾಗಿ ಅವರು ನಾಟ ನಾಟಕೀಯ ರೀತಿಯ ಲೌಕಿಕ ಪ್ರದರ್ಶನಕ್ಕೆ ಮಾಡಿದಂತಹ ಅವರ ಚರಿತ್ರೆ ಅದನ್ನು ಅಂದರೆ ನಿಜವಾಗಿ ಅವರು ಪರಬ್ರಹ್ಮ ಸ್ವರೂಪರು ಆದರೆ ಲೋಕಾಚಾರಕ್ಕೆ ಬೇಕ ಜನರಿಗೆ ತೋರ್ಪಡಿಕೆಯಾಗಿ ಏನನ್ನು ಮಾಡಿದರು ಅದನ್ನು ಹೇಳು ಅಂಥೇಳಿ ಹೇಳ್ತಾರೆ ನರ್ಥ ಕಮರ್ಥಂ ಶಂಕರೋ ಜಾ ತತ್ಯಾಜ ಪ್ರಾಣತಃ ಪ್ರಾಣತಃ ಪ್ರಿಯಂ ತಸ್ಮ್ದಚಕ್ಷ ಮೇ ತ ವಿಚಿತ್ರ ಮನ್ಮಹೆ ಓ ತಂದೆ ಪ್ರಾಣಪ್ರಿಯಾದ ಸತೀ ದೇವಿಯನ್ನು ಶಂಕರನು ಏಕಿತ್ಯಜಿಸಿದನು ಇದು ನನಗೆ ತುಂಬ ಆಶ್ಚರ್ಯವಾಗಿ ತೋರುತ್ತಿದೆ ಆದ ಕಾರಣ ಇದನ್ನು ವಿಸ್ತರಿಸಿ ಹೇಳು ಕುಧ್ವರ್ಯತೆಧ್ಯಾನಾತೆ ಕಥಂತ್ಯ ದೇಹ ದ್ರಿತೃಕ್ರತೌ ನಿನ್ನ ಪುತ್ರನಾದ ದಕ್ಷನು ಬ್ರಹ್ಮಪುತ್ರನಾದ ದಕ್ಷನು ಯಜ್ಞದಲ್ಲಿ ಶಂಕರನನ್ನು ನಿಂದಿಸಲು ಕಾರಣವೇನು ಸತೀದೇವಿಯಾದರೂ ಆ ಯಾಗಕ್ಕೆ ಹೋಗಿ ತನ್ನ ಶರೀರವನ್ನು ಹೇಗೆ ಬಿಟ್ಟಳು ಪಿತೃಕ್ರತೌ ತಂದೆ ಮಾಡಿದ ಯಜ್ಞದಲ್ಲಿ ತಕರ್ಷೀ ಮಹೇಶ್ವರ ತತ್ಸವ ಮೇ ಸಕ್ಷ ಶ್ರದ್ಧಾಯುಕ್ತ ಶ್ರದ್ಧಾಯುಕ್ತೃತಾವಹಂ ಮುಂದೆ ಏನಾಯಿತು ಶಿವನ ಏನು ಮಾಡಿದ ಕೆಮ್ಮ ತತ್ರ ತಾಶಿ ಮಹೇಶ್ವರ ತತ್ಸರ್ವ ಮೇ ಸಮಾಚಕ್ರೆಲ್ಲೂ ನನಗೆ ಹೇಳು ಶ್ರದ್ಧಾಯುಕ್ತ ಶ್ರದ್ಧೆಯಿಂದ ಕೇಳುವೆನು ಎನ್ನಲು ಯಾರು ನಾರದ ಶ್ರದ್ಧಾಯುಕ್ತೃತಾವಹಂ ಶ್ರದ್ಧಾಯುಕ್ತ ಶುತವಹಂ ಶುತ ಕೇಳುವುದರಲ್ಲಿ ನಾನು ಶ್ರದ್ಧೆಯುವನಾಗಿದ್ದೇನೆ ಶ್ರದ್ಧಾಯುಕ್ತ ಯುಕ್ತ ಶುತಾವಹಂ ಮುನಿ ಬ್ರಹ್ಮೋ ವಾಚ ಆಗ ಬ್ರಹ್ಮ ಹೇಳ್ತಾನೆ ಆ ಕಥೆಯನ್ನು ಶೃಣುತಾತ ಮುನಿವಿ ಮುನಿಭಿ ಸಹನಾರದ ಸುತವರ್ಯ ಮಹಾಪ್ರಾಜ್ಞ ಚರಿತಂ ಶಶಿಮೌಲಿನಃ ಎರೈ ನಾರದ ನೀನು ನನ್ನ ಪುತ್ರದಲ್ಲಿ ಶ್ರೇಷ್ಠನು ಮಹಾ ತಿಳುವಳಿಕೆಳ್ಳವನು ಪರಪ್ರೀತ್ಯ ಮುನಿಭಿ ಸಹನಾರದ ಸುತವರ್ಯ ಮಹಾಪ್ರಾಜ್ಞ ಚರಿತಂ ಶಶಿ ಈಗ ಚಂದ್ರಶೇಖರನ ದಿವ್ಯಚರಿತ್ರೆಯನ್ನು ಶಶಿ ಮೌಲ್ಯ ಚಂದ್ರಮೌಳೀಶ್ವರನ ದಿವ್ಯ ಚರಿತ್ರೆಯನ್ನು ಹೇಳ್ತೇನೆ ಪ್ರೀತಿಯಿಂದ ಕೇಳುವು ಅಂತೇಳಿ ಬ್ರಹ್ಮ ಹೇಳ್ತಾನೆ ನಮಸ್ಕೃತ್ಯ ಮಹೇಶಾನಂ ಹರಿ ಆಧಿ ಸುರಸೇವಿ ಪರಬ್ರಹ್ಮ ಪ್ರವಕ್ಷ್ಯಾಚರಿತ್ರ ಮಹಾದ್ಭುತ ವಿಷ್ಣುವೆ ಮೊದಲಾದ ದೇವತೆಗಳಿಂದ ಸೇವಿಸಲ್ಪಡುವನು ಪರಬ್ರಹ್ಮ ಸ್ವರೂಪನಾದ ಶಿವನನ್ನು ನಮಸ್ಕರಿಸಿ ಅವನ ದಿವ್ಯಚರಿತ್ರೆಯನ್ನು ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಸರ್ವೇಜಂ ಶಿವಲೀಲಾ ಹಿ ಬಹುಲೀಲಾಕರ ಸ್ವತಂತ್ರೋ ನಿರ್ವಿಕಾರಿ ಚತೀ ಸಾಧ ಜಿಲ್ಲಾ ಆ ಪರಮೇಶ್ವರನು ಬಹುಲೀಲೆಗಳನ್ನು ಪ್ರದರ್ಶಿಸುವನು ಮತ್ತು ಸ್ವತಂತ್ರನು ಉತ್ಪತ್ತಿ ಮೊದಲಾದ ವಿಕಾರಗಳಿಲ್ಲದವನು ಸತೀದೇವಿಯು ಸಹ ಅವನ ಸ್ವರೂಪಳು ಅನ್ಯಥಾ ಕ ಸಮರ್ಥೋ ತತ್ ತತ್ಕರ್ಮಕರಣೇ ಮುನೇ ಪರಮಾತ್ಮ ಪರಬ್ರಹ್ಮ ಸ ಏವ ಶಿವಲೀಲೆಯನ್ನು ಶಿವನ ಹೊರತು ಇನ್ನು ಪ್ರದರ್ಶಿಸಲಾರರು ಅನ್ಯಥಾ ಕಃ ಸಮರ್ಥಃ ಬೇರೆ ಯಾರು ಸಮರ್ಥರಿದ್ದಾರೆ ತತ್ಕರ್ಮಕರಣೀಯ ಮುನಿ ಔನ ಕರ್ಮವನ್ನು ಮಾಡುವುದರಲ್ಲಿ ಶಿವನು ಮಾಡಿದ ಲೀಲೆಗಳನ್ನು ತೋರುವುದರಲ್ಲಿ ಶಿವನೇ ಸಮನಿಯೇ ಅಯ್ಯ ನಾರದನೆ ಪರಮಾತ್ಮ ಪರಬ್ರಹ್ಮ ಸಹೇವ ಪರಮೇಶ್ವರ ಆ ಶಿವನೇ ಪರಮಾತ್ಮನ ಪರಬ್ರಹ್ಮಸ್ವರು ಪರಮೇಶ್ವರನು ಯಂ ಸದಾ ಭಜತಿ ಶ್ರೀಶೋಹಂಚಾ ಸಕಲಸುರ ಮನೆಯ್ಚ ಮಹಾತ್ಮನಃ ಸಿದ್ಧಾಶ್ಚ ಸನಕಾ ಆ ಪರಮೇಶ್ವರನನ್ನು ಹರಿಯು ನಾನು ಮಿಕ್ಕ ದೇವತೆಗಳು ಮುನಿಗಳು ಸಿದ್ಧರು ಮಹಾತ್ಮರಾದ ಶನಕಾದಿ ಮುನಿಗಳು ಎಲ್ಲರೂ ಕೂಡ ಭಜಿಸುತ್ತಾರೆ ಎಂ ಸದಾ ಭಜತೆ ಶ್ರೀಶಃ ವಿಷ್ಣು ಶ್ರೀಯ ಈಶ ಲಕ್ಷ್ಮಿಯ ಐಶ ಲಕ್ಷ್ಮೀ ವಿಷ್ಣು ಅಹಂ ಬ್ರಹ್ಮ ಚಾಪಿ ಚ ಅಪಿ ಮತ್ತು ಕೂಡ ಸಕಲ ಸುರ ಎಲ್ಲ ದೇವತೆಗಳು ಮುನೆಯ ಮಹಾತ್ಮನಃ ಸಿದ್ಧಾ ಶನಕಾದಯ ಶೇಷಸ್ಥದ ಯಶೋ ಯಸ್ಯ ಮುಗ ಗಾಯತಿ ನಿತ್ಯಶಃ ಪಾರಂನ ಲಭತೆ ತಾತ ಸ ಪ್ರಭು ಶಂಕರ ಶಿವಃ ಆದಿಶೇಷನ್ ತನ್ನ ಸಾವಿರ ನಾಲಿಗೆಗಳಿಂದ ಶಿವನ ಯಶಸ್ಸನ್ನು ಗಾಯ ಮಾಡ್ತಾ ಇದ್ದಾನೆ ಆದರೂ ಆ ಯಶಸ್ಸಿಗೆ ಕೊನೆಯೇ ಇಲ್ಲ ಪಾರಂನಭತೆ ತಾತ ಅದರ ಪಾರವನ್ನು ದಡವನ್ನು ಅವನು ಹೊಂದಲಿಲ್ಲ ಕೊನೆಯನ್ನು ಸ ಶಂಕರ ಶಿವಃ ಅಂತಹ ಶಂಕರನು ಇಂತಹ ಅಪಾರ ಮಹಿಮೆ ಮಹಿಮೆ ಮಹಿಮಾನ್ವಿತನು ತಸೀವ ಲೀಲೆಯ ಸರ್ವೋಯಂ ಇತಿ ತತ್ವ ವಿಭ್ರಮ ತತ್ರ ದೋಷೋ ನ ಕಸಿ ಸರ್ವಸರ್ವವ್ಯಾಪೀ ಸ ಪ್ರೇರಕಃ ಆ ಶಿವನ ಲೀಲೆ ಅಂದರೆ ತೋರುತ್ತಲಿದೆ ಇದರಲ್ಲಿ ಯಾವ ದೋಷವೂ ಇಲ್ಲ ಆ ಶಿವನೇ ಎಲ್ಲರನ್ನು ಪ್ರೇರಿಸ್ತಾ ಇದ್ದಾನೆ ಏಕಸ್ಮಿನ್ ಸಮಯೇ ಹಾಗಾಗಿ ನೋಡಿ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಅಂತೇಳಿ ಹೇಳೋದು ಅದಕ್ಕೆ ಎಲ್ಲವೂ ಭಗವಂತನ ಪ್ರೇರಣೆಯಂತೆ ಆಗ್ತಾಯಿದೆ ಹಾಗಾಗಿ ಯಾವುದು ಕೂಡ ಕೆಟ್ಟದಲ್ಲ ಎಲ್ಲವೂ ಮುಂದೆ ನಮ್ಮ ಆಗತಕ್ಕಂಥದ್ದು ಮುಂದೆ ನಮ್ಗೆ ಒಳ್ಳೆಯದಾಗ್ತಾಯಿದೆ ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಒಂದು ಪ್ರತಿಯೊಂದು ಕೂಡ ಅಂತೇಳಿ ಏಕಸ್ಮಿನ್ ಸಮಯ ರುದ್ರಃ ಸತ್ಯ ತ್ರಿಭವ ಗೋಭವ ವೃಷಮ ಆರುಖ್ಯ ಪರ್ಯಾಟದ ರಸಾಮ್ ಲೀಲಾ ವಿಷಾರದ ಒಂದಾನೊಂದು ಸಮಯದಲ್ಲಿ ಆ ಶಿವನು ನಂದಿಯನ್ನೇರಿ ಸತೀ ಆಗತ್ಯ ದಂಡಕಾರಣ್ಯಂ ಪರ್ಯಟನ್ ಸಾ ಪರ್ಯಟನ್ ಸಾಗರಾಂ ಬರಾಂ ದರ್ಶಯನ್ ತತ್ರಗಾಂ ಶೋಭಾಂ ಸತ್ಯೈ ಸತ್ಯಪಣಃ ಪ್ರಭು ಹಾಗೆ ಸಂಚರಿಸುತ್ತಾ ಆ ಶಿವನು ದಂಡಕಾರಣ್ಯಕ್ಕೆ ಬಂದು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸತೀ ದೇವಿಗೆ ತೋರಿಸ್ತಾನೆ ಸತ್ಯಪಣ ಪ್ರಭು ಸತ್ಯ ಪ್ರತಿಜ್ಞನು ಸತ್ಯವಾಕ್ಯನ ಅಂತಹ ಸತಿಗೆ ಅಲ್ಲಿ ಪ್ರಕೃತಿ ಸೌಂದರ್ಯವನ್ನು ತೋರಿಸ್ತಾನೆ ದಂಡಕಾರಣ್ಯದಲ್ಲಿ ಪರಿಯಟನ್ ಸಾಗರಾಂಬರಂ ಸಾಗರಗಳನ್ನು ಮತ್ತು ಅಂಬರವನ್ನು ಆಕಾಶ ಸಾಗರ ಇತ್ಯಾದಿಗಳನ್ನೆಲ್ಲ ಸಂಚರಿಸಿ ಎಲ್ ದಂಡಕಾರಣ್ಯಕ್ಕೆ ಬಂದು ಅಲ್ಲಿ ತೋರಿಸ್ತಾನೆ ಅವನು ಪ್ರಕೃತಿ ವೈಚಿತ್ರ್ಯವನ್ನು ತತ್ರ ರಾಮ ದದರ್ಶಾಸೋ ಲಕ್ಷ್ಮಣೀಯ ನಾನ್ವಿಹರ ಅನ್ವ್ಯಂತಂ ಪ್ರಿಯಾಂ ಸೀತಾಂ ರಾವಣೀನ ಹೃತಾಂ ಛಲಾತ್ ಆಗ ಅಲ್ಲಿ ರಾಮನು ಇದ್ದ ಆ ರಾಮನು ರಾವಣನು ಮೋಸದಿಂದ ಅಪಹರಿಸಿ ಸೀತಾದೇವಿಯನ್ನು ಹುಡುಕುತ್ತಾ ಲಕ್ಷ್ಮಣನ ಸಂಚರಿಸುತ್ತಾ ರಾಮನನ್ನು ಶಿವ ನೋಡಿದೆ ಹಾ ಸೀತೆ ಪ್ರೋಚ್ಚರಂತ ವಿರಹಾವಿಷ್ಟನಸತ ಪಶ್ಯಂತುದಂತ ಹಿ ಮುಹುರ್ಮುಹು ಸಂತ ಚಾಪ್ತಿ ಪೃಚ್ಛಂತ ತದ್ಗತಿ ಹೃದಯ ಕುಜಾಭ್ಯೋ ನಷ್ಟ ಧೀಯ ಅತ್ರಪೋಕವಿಹ್ವಲ ಆ ರಾಮನು ಸೀತೆ ವಿರಹದಿಂದ ದುಖಿ ಹಾ ಸೀತೆ ಎಂದು ಪ್ರಾಪಿಸ್ತಾ ಇದ್ದ ಅಲ್ಲಲ್ಲಿ ಹುಡುಕಿ ನೋಡುತ್ತಾ ಇದ್ದ ಪುನಃಪನ ದುಃಖಿಸುತ್ತಾ ಇದ್ದ ಸೀತೆಯನ್ನು ಪಡೆಯಲು ತುಂಬ ಉತ್ಸುಕನಾಗಿದ್ದ ವೃಕ್ಷ ಲತಾಗೃಹ ಮುಂತಾದವುಗಳನ್ನು ಸಹ ಸಂಬೋಧಿಸಿ ಅವುಗಳನ್ನು ಕರೀತಾ ಎಲೆ ವೃಕ್ಷವೇ ಎಲೆ ಲತಾ ಕುಂಜವೆ ಎಲೆ ಬಳ್ಳಿಯೇ ಅಂತೇಳಿ ಸಂಬೋಧಿಸಿ ಸೀತೆಯನ್ನು ನೀವು ಕಂಡಿದ್ದೀರಾ ಅವಳೆ ಎಲ್ಲಿ ಕೇಳ್ತಾ ಇದ್ದ ಸೂರ್ಯವಂಶೋದ್ಭವಂ ವೀರಂ ಭೂಪು ದಶರಥಾತ್ಮಜ್ ಭ್ರತಗ್ರಜಮಾನಂದರಹಿತ ವಿಗತ ಆ ರಾಮನು ಸೂರ್ಯವಂಶದಲ್ಲಿ ಜನಿಸಿದವ ದಶರಥನ ಎಂಬ ರಾಜನಮಗ ಮಹಾವೀರ ಭರತನಾಣ್ಣ ಇಂತಹ ರಾಮನು ಸೀತೆಯನ್ನು ಕಳೆದುಕೊಂಡು ವಿರಹದಿಂದ ದುಃಖಿತನಾಗಿ ಸಂಚರಿಸ್ತಾ ನೋಡತಾನೆ. ನೋಡ್ತಾನೆ ಶಿವ ಸತಿಯರು ನೋಡ್ತಾರೆ ಪೂರ್ಣ ಕಾಮೋವರಾಧೀನಂ ಪ್ರಾಣಮತ್ಸ್ಮ ಉದಾಹರ ರಾಮಂ ಭ್ರಮಂತಂ ವಿಪಿನೇ ಸ ಲಕ್ಷ್ಮಣ ಕಾಮನಾದ ಶಿವನು ಸೀತೆಯನ್ನು ಹುಡುಕುತ್ತಾ ಅರಣ್ಯದಲ್ಲಿ ಲಕ್ಷ್ಮಣ ಸಂಚರಿಸುತ್ತಾ ಇರತಕ್ಕಂತಹ ರಾಮನಿಗೆ ನಮಸ್ಕಾರ ಮಾಡಿದ ಜಯತ್ಯುಕ್ತ ಗಮೈ ಸ್ವರ್ಶನ ರಮ ವಿಬಿ ತಸ್ ಶಂಕರೋ ಭಕ್ತವತ್ಸಲ ಮತ್ತು ಆ ರಾಮನಿಗೆ ಜಯಶೀಲನಾಗೆಂದು ಹೇಳಿ ಅವನಿಗೆ ಕಾಣಿಸಿಕೊಳ್ಳದೆ ಶಂಕರನು ಬೇರೆ ಕಡೆಗೆ ಹೋದ ಇೀದೃಶೀಂ ಇೀದೃಶೀ ಸತೀಂ ದೃಷ್ಟ್ ಶಿವಲೀಲಾ ವಿಮೋಹನೀ ವಿಮೋಹಿ ಸುವಿಸ್ಮಿ ಶಿವಂಪ್ರಹ ಶಿವ ಮಾಮೋಹಿತ ಈ ರೀತಿಯಾದ ಶಿವರು ನೋಡಿ ಸತೀದೇವಿ ತುಂಬ ಆಶ್ಚರ್ಯಗೊಂಡು ಮತ್ತು ಶಿವನನ್ನು ಕುರಿತು ಹೀಗೆ ಪ್ರಶ್ನಿಸ್ತಾಳೆ ಸತ್ಯು ವಾಚ ದೇವದೇವ ಪರಬ್ರಹ್ಮವೇಶ ಪರಮೇಶ್ವರ ಸೇವಂತೆ ತ್ವಾಂ ಸದಾ ಸರ್ವೇ ಹರಿಬ್ರಹ್ಮಾದಯ ಓ ಪರಮೇಶ್ವರನೇ ನೀನು ದೇವದೇವನು ಪರಬ್ರಹ್ಮಸ್ವರೂಪನು ಸರ್ವೇಶ್ವರನು ಇಂತಹ ನೀನು ಇಂತಹ ನಿನ್ನನ್ನು ವಿಷ್ಣು ಬ್ರಹ್ಮನೇ ಮೊದಲಾದ ದೇವತೆಯಲ್ಲ ಸದಾ ಸೇವಿಸ್ತಾ ಇರ್ತಾರೆ ಹರಿಬ್ರಹ್ಮದಯ ಸದಾ ಸರ್ವೇ ಸೇವಂತೆ ತ್ವಾಂ ತ್ವ ಪ್ರಣಮ್ಯೋ ಹಿಷಾಂ ಸೇವ್ಯೋ ಧ್ಯೇಯಶ್ಚ ಸರ್ವದಾ ವೇದಾಂತ ವೈದ್ಯೋ ಯತ್ನೇನ ನಿರ್ವಿಕಾರಿ ಪರ ಪ್ರಭು ನಿನ್ನನ್ನೇ ಎಲ್ಲರೂ ನಮಸ್ಕರಿಸಬೇಕು ಸೇವಿಸಬೇಕು ಧ್ಯಾನಿಸಬೇಕು ನಿನ್ನನ್ನು ವೇದಾಂತವಿಧ ಪ್ರಯತ್ನ ತಿಳಿಯಬೇಕು ಜನ್ಮೇ ವಸ್ತು ವಿಕಾರಿಲ್ಲದ ಪರಮಾತ್ಮ ನೀನು ಕಾವ್ಯಮೌ ಪುರುಷೌನಾಥ ವಿರಹವ್ಯಾಕುಲಾಕೃತಿ ವಿಚರಂತೌ ವನೆ ಕ್ಲಿಷ್ಟೌ ದೀನೌ ವೀರೌ ಧನುರ್ಧರೌ ಓ ಸ್ವಾಮಿ ಈ ಪುರುಷರು ಇರುವರು ಯಾರು ವಿರಹದಿಂದ ದುಃಖಿತರಂತೆ ತೋರುವವರು ಮಹಾವೀರರಾಗಿರುವರು ಅದಕ್ಕೆ ತಕ್ಕಂತೆ ಧನಸ್ಸನ್ನು ಧರಿಸಿದ್ದಾರೆ ದುಃಖದಿಂದ ಈ ವರ್ಣದಲ್ಲಿ ಸಂಚರಿಸ್ತಾ ಇದ್ದಾರಲ್ಲ ಯಾರಿರು ತಯೋರ್ಜೋಜ್ಯೇಷ್ಠ ಕಂಜಶ್ಯಾಮಂ ದೃಷ್ಟ ವೈಕಿನ ಹೇತುನಾದಿದ ಸುಪ್ಸನ್ನಾತ್ಮ ಭವೋ ಭಕ್ತ ಇವಾದುನಾರಿವರಲ್ಲಿ ಕನ್ನೈದಿಲೆ ಅಂತ ನೀಲಗೊಂಡ ಹಿರಿಯವನನ್ನು ನೋಡಿ ನೀನು ಪ್ರಸನ್ನಾಗಿ ಸಂತೋಷಗೊಳ್ಳಲು ಕಾರಣ ಏನು ನಮಸ್ಕರಿಸಲು ಕಾರಣವೇನು ಇತಿಮೇ ಸಂಶಯಂ ಸ್ವಾಮಿನ್ ಶಂಕರ ಶ್ರೋತುಮರ್ಹಸಿ ಸೇವ್ಯಸಕೇನವ ಘಟಿತೆ ಪ್ರಣತಿ ಪ್ರಭೋ ಓ ಶಂಕರನೇ ಹೀಗೆ ನನಗೆ ಸಂಶಯ ಉಂಟಾಗಿದೆ ಸ್ವಾಮಿಯಾದವನು ಸೇವಕನಿಗೆ ನಮಸ್ಕರಿಸುವುದುಂಟೆ ಅಂತೇಳಿ ಕೇಳ್ತಾಳೆ ಬ್ರಹ್ಮೋವಾಚ ಆದಿಶಕ್ತಿ ಸತೀದೇವಿ ಶಿವಾಸ ಪರಮೇಶ್ವರಿ ಶಿವಮಾಯಾವಶೀವ್ ಪ ಪ್ರಚೆತ್ಥಂ ಶಿವಂ ಪ್ರಭುಂ ಸತೀ ದೇವಿ ಆದಿಶಕ್ತಿಯು ಪರಮೇಶ್ವರಿ ಹೀಗಿದ್ದರೂ ಶಿವನ ಮಾಯಗುಳಪಟ್ಟವಳಾಗಿ ಶಿವನನ್ನು ಕುರಿತು ಹಾಗೆ ಪ್ರಶ್ನಿಸ್ತಾಳೆ ತಾಕರ್ಣ್ಯ ವಚ ಸತ್ಯಶಂಕರ ಪರಮೇಶ್ವರ ತದಾ ವಿಹಸ್ಯ ಸ ಪ್ರಾಹ ಸತೀ ಲೀಲಾವಿಶಾರದ ಸತೀದೇವಿಯ ಮಾತುಗಳನ್ನು ಕೇಳಿ ಲೀಲಾಮಯನಾದ ಶಿವನು ಆಗ ಬಂದ ಹಾಸವನ್ನು ಸೂಚಿಸುತ್ತಾ ಸತೀದೇವಿಯನ್ನು ಗುರುತು ಹೇಳ್ತಾನೆ ಪರಮೇಶ್ವರ ಉಚ ಶೃಣು ದೇವಿ ಸತಿ ಪ್ರೀತ್ಯ ಯಥಾರ್ಥ ವಚ್ನ ಛಲಂ ವರದಾನ ಪ್ರಭಾವಾತು ಪ್ರಣಾಮಂಚ ವಮಾಧರಾದು ಪರಮೇಶ್ವರ ಹೀಗೆ ಹೇಳ್ತಾನೆ ಎಲ್ಲವು ದೇವಿಯೇ ನಿಜವಾದುದನ್ನು ಹೇಳ್ತೇನೆ ಗಮನವಿಟ್ಟು ಕೇಳು ನಾನು ಕೊಟ್ಟಿರುವ ವರದಂತೆ ಈ ಪುರುಷನಿಗೆ ನಮಸ್ಕಾರ ಮಾಡಿದ್ದೇನೆ ರಾಮ ಲಕ್ಷ್ಮಣನಾಮಾನೌ ಭ್ರಾತರೌ ವೀರಸಮ್ಮತವು ಸೂರ್ಯವಂಶೋದ್ಭವೋ ದೇವಿ ಪ್ರಾಜ್ಞವು ದಶರಥಾತ್ಮಜವು ಈ ಪುರುಷರು ಸೂರ್ಯವಂಶದ ರಾಜಕುಮಾರರು ದಶರಥ ರಾಜನ ಪುತ್ರರು ಮಹಾವೀರರು ವಿವೇಕಿಗಳು ಇವರು ಇರುವರು ಸಹೋದರರು ರಾಮ ಮತ್ತು ಲಕ್ಷ್ಮಣ ಅಂತೇಳಿ ಇವರ ಹೆಸರು ಗೌರವರ್ಣೋ ಲಘುರ್ಬಂಧು ಶೇಷೋ ಲಕ್ಷ್ಮಣಾಭಿಧ ಜ್ಯೇಷ್ಠೋ ರಾಮಾಭಿಧೋ ವಿಷ್ಣು ಪೂರ್ಣಾಂಶೋ ನಿರುಪದ್ರವೋ ಇವರಲ್ಲಿ ಗೌರವರ್ಣದಾದ ಕಿರಿಯನು ಕಿರಿಯವನು ಬಿಳಿಯ ಲಕ್ಷ್ಮಣನು ಇವನು ಆದಿಶೇಷನ ಅವತಾರ ರಾಮನು ಹಿರಿಯವನು ಅವನು ವಿಷ್ಣುವಿನ ಪೂರ್ಣ ಅವತಾರ ಅವತೀರ್ಣಃ ಅವರ್ಣಃ ಕ್ಷಿತೌ ಸಾಧು ರಕ್ಷಣಾ ಭವಾಯನ ವಿರರಾಮ ಅಸೌ ಶಂಭು ಶ್ರತಿಕರ ಪ್ರಭು ಈ ರಾಮನು ಸತ್ಪುರುಷನ್ನು ರಕ್ಷಿಸುವುದಕ್ಕಾಗಿ ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಅವತರಿಸಿದ್ದಾನೆ ಹೀಗೆಂದು ಹೇಳಿ ಶಿವನು ಸುಮ್ಮನಾಥ ಸೃಷ್ಟಿಕರ್ತನಾದ ಶಿವನು ಸುಮ್ಮನಾಥ ಅಂತೇಳಿ ಶ್ರುತಿಕರ ಪ್ರಭು ಶಂಭು ವಿರರಾಮ ಅಸೌ ಶಂಭು ಈ ಶಂಭು ಇತ್ಯುಕ್ತ ಈ ರೀತಿಯಾಗಿ ಹೇಳಿ ವಿರರಾಮ ವಿರಾಮ ಹೊಂದಿದೆ ಶ್ರುವಾ ಪೀತ್ಥಂ ವಚಃ ಶಂಭೋರ್ನ ವಿಶ್ವಾಸ ಮನಃ ಶಿವಮಾ ಬಲವತಿ ಮೋಹಿನಿ ಈ ರೀತಿಯಾದ ಶಂಕರನ ಮಾತುಗಳನ್ನು ಕೇಳಿದರೂ ದೇವಿ ವಿಶ್ವಾಸ ಉಂಟಾಗಲಿಲ್ಲ ನಂಬಿಕೆ ಉಂಟಾಗಲಿಲ್ಲ ಶಿವನ ಮಾಯೆ ಬಹಳ ಪ್ರಬಲವಾದದ್ದು ಅದು ಎಲ್ಲರನ್ನೂ ಮೋಹಗೊಳಿಸತಕ್ಕಂಥದ್ದು ಅವಿಶ್ವಸ್ತ ಮನೋ ಜ್ಞಾಪ ತ ಶಂಭು ಸನಾತನ ಅವೋಚದ್ವಚನಂಚೇತಿ ಪ್ರಭುಲೀಲಾ ವಿಶಾರದ ಹೀಗೆ ಸತಿಯು ಇನ್ನೂ ಅವಿಶ್ವಾಸಗೊಂಡಿರುವುದನ್ನು ತಿಳಿದು ನಂಬಿಕೆ ಹೊಂದದೇ ಇರತಕ್ಕಂಥದ್ದನ್ನು ತಿಳಿದು ಸಂಶಯದಿಂದ ಕೂಡಿರುವುದನ್ನು ತಿಳಿದು ಪ್ರಭುವಾದ ಶಂಕರನು ತಿರುಗಿ ಅವಳನ್ನು ಕುರಿತು ಹೀಗೆ ಹೇಳ್ತಾನೆ ಶಿವ ವಚ ಶೃಣು ಮಧ್ವಚನಂದೇವಿನ ವಿಶ್ವ ಸಿತಿ ಚೇನ್ ಮನಃ ತವರ ಪರೀಕ್ಷಾಂಹಿ ಕುರುತತ್ರ ಸ್ವಯಾ ಧಿಯೋ ಶಿವ ಹೇಳ್ತಾನೆ ನಿನಗೆ ಇನ್ನೂ ನಂಬಿಕೆ ಇಲ್ಲದಿದ್ದರೆ ನನ್ನ ಮಾತನ್ನು ಕೇಳು ಈಗಲೇ ರಾಮನ ಬಳಿಗೆ ಹೋಗಿ ಈ ವಿಷಯವನ್ನು ಪರೀಕ್ಷೆ ಮಾಡುವ ಅಂತೇಳಿ ಹೇಳ್ತಾನೆ हेल्ता शिव विनश्यति यथा मोहस्तत्कुम सति प्रिय ग्रथितवदेव परीक्षिका आदि अद्विंदगी निन्न अज्ञान होते परीक्षा मेरे वटवृक्षद बलियमें अली परीक्षा मुअता ब्रह्मोवाच शिव आजिया सती त्र ग चिंतवरी कुयाक्षांच कथम राम से वनचारिण ಸೀತಾರೂಪ ಮಹಂಧ್ವ ಗಚ್ಛೇಯ ರಾಮಸನ್ನಿಧ ಯಾಮೋ ಹರಿಸರ್ವರ್ವ ವಿಜ್ಞಾಸ್ಯ ಚಾನಥ ಬ್ರಹ್ಮ ಹೇಳ್ತಾನೆ ಎಲ್ಲ ಇದಾರದನೇ ಶಿವನಾಜ್ಞೆಯಂತೆ ಸತೀದೇವಿಯು ರಾಮನಿರುವಲ್ಲಿಗೆ ಹೋಗಿ ಅವನನ್ನು ಪರೀಕ್ಷಿಸಲು ಸುಹ ಹೀಗೆ ಆಲೋಚಿಸ್ತಾಳೆ ಈಗ ನಾನು ಸೀತೆಯ ರೂಪೊಂದರೆ ರಾಮನ ಬಳಿಗೆ ಹೋಗ್ತೇನೆ ಅವನು ನಿಜವಾಗಿಯೂ ಹರಿಯ ಅವತಾರವಾಗಿದ್ದರೆ ನಿಜಾಂಶವನ್ನು ತಿಳಿಯುತ್ತಾನೆ ನನ್ನನ್ನು ಸತಿಯೆಂದೇ ತಿಳಿಯುತ್ತಾನೆ ಸೀತೆ ಅಲ್ಲ ಅಂತೇಳಿ ಗೊತ್ತಾಗ್ತದೆ ಅವನಿಗೆ ನಿಜವಾಗಿಯೂ ಅವನು ವಿಷ್ಣುವೇ ಆಗಿದ್ದರೆ ವಿಷ್ಣುವಿನ ಅವತಾರ ಆಗಿದ್ದರೆ ಇತ್ತ ವಿಚಾರ್ಯ ಸೀತ ಸಾೀಪತಃ ಆಗಮತ್ತರೀಕ್ಷಾರ್ಥಂ ಸತೀ ಮೋಹಪರಾಯಣ ಹೀಗೆ ಆಲೋಚಿಸಿ ಸತೀದೇವಿಯು ರಾಮನ ಪರೀಕ್ಷೆಯಾಗಿ ಸೀತೆಯ ರೂಪು ಧರಿಸಿ ಅವನ ಬಳಿಗೆ ಮ ಮೋಹಗೊಳಿಸುವುದಕ್ಕಾಗಿ ಬಂದಳು ಸೀತಾರೂಪ ಸತೀನ್ ದೃಷ್ಟ್ ಜಪನ್ನಮ ಶಿವೇತಿ ಚ ವಿಹಸ್ಯ ತತ್ ಪ್ರೀಜ್ಞಾ ನತ್ವೋಚದ್ರಹು ್ವಹ ಆಗ ರಾಮನು ಸೀತೆಯ ರೂಪು ಧರಿಸಿ ಬಂದ ಸತೀದೇವಿಯನ್ನು ನೋಡಿ ಇದರ ರಹಸ್ಯವನ್ನು ತಿಳಿಯಲು ಸಿಗುವ ಶಿವನಾಮವನ್ನು ಜಪಿಸಿದ ಆಗ ಅವಳು ಸತೀದೇವಿ ಅಂತ ತಿಳಿಯಿತು ಆಗ ಆ ರಾಮನ ನಕ್ಕು ಸೀತಾರೂಪರಾದ ಸತೀದೇವಿಯನ್ನು ನಮಸ್ಕರಿಸಿ ರಾಮ ಉಚ ಪ್ರೇಮತಸ್ತು ಸತಿಬ್ರೂಹಿ ಕ್ವಶಂಹುಸ್ತೇ ನಮೋಗ ಏಕಾಹಿ ವಿಪಿನಿ ಕಸ್ಮದಾಕಸ್ಮದ ಆಗತಾ ಪತಿನಾ ವಿನಾ ಓ ಸತೀದೇವಿ ನಿನಗೆ ನಮಸ್ಕಾರ ಅಂತೇಳಿ ರಾಮ ಹೇಳ್ತಾನೆ ಶಂಕರನಲ್ಲಿ ನಿನ್ನ ಪತಿಯಾದ ಶಂಕರನನ್ನು ಬಿಟ್ಟು ಓರ್ವಳಗೆ ನೀನು ಈ ಅರಣ್ಯಕ್ಕೆ ಏಕೆ ಬಂದಿರುವಿ ತ್ಯಕ್ ಸ್ವರುಪ ಕಸ್ಮತ್ತೇ ಧೃತ ರುಪಂ ಸತಿ ಬ್ರೂಹಿತ ಕಾರಣಂದೇವಿ ಕೃಪಾಂಕರೀ ಓ ದೇವಿಯೇ ನಿನ್ನ ನಿಜವಾದ ಸ್ವರೂಪವನ್ನು ಬಿಟ್ಟು ರೂಪವನ್ನು ಬಿಟ್ಟು ಈ ಸೀತಾರೂಪನ್ನು ಯಾಕೆ ಧರಿಸಿದ್ದೀಯಾ ಇದಕ್ಕೆ ಕಾರಣವೇನು ಅಂತೇಳಿ ದಯವಿಟ್ಟು ಕೃಪೆ ಮಾಡಿ ಹೇಳು ಅಂತೇಳಿ ಹೇಳ್ತಾನೆ ರಮ ಬ್ರಹ್ಮೋವಾ ಶ್ರುವಾ ಚಕಿತ ಚಕಿತಾೀತ್ ಸತಿ ತುಪ್ಪ ಶಿವೋಕ್ತ ಮೀಥಂ ಲಜ್ಜಿ ವೃಷಂ ಬ್ರಹ್ಮ ಹೇಳ್ತಾನೆ ಬ್ರಹ್ಮ ಹೀಗೆ ಹೇಳ್ತಾ ರಾಮನ ಮಾತುಗಳನ್ನು ಕೇಳಿ ಸತೀದೇವಿ ವಿಸ್ಮಯಗೊಂಡಳು ಮತ್ತು ರಾಮನು ಹರಿಯ ಅವತಾರ ಎಂಬುದು ಎಂದು ಶಿವನ ಹೇಳಿದ್ದನ್ನು ಸ್ಮರಿಸಿಕೊಂಡು ಅದು ಸತ್ಯವಾದುದು ಅಂತೇಳಿ ತಿಳ್ಕೊಂಡಳು ರಾಮಂ ವಿಜ್ಞಾಯ ವಿಷ್ಣು ಸ್ವರೂಪಂ ಸಂವಿಧಾಯ ಚ ಸ್ಮೃತ್ವಾ ಶಿವೋಪದಜಿತ್ತೆ ಸತ್ಯವಾಚ ಪ್ರಸನ್ನಧೀಹಿ ರಾಮನ ವಿಷ್ಣು ಸ್ವರೂಪನೆಂದು ತಿಳಿದು ಸತೀದೇವಿಯು ಮನಸ್ಸಿನಲ್ಲಿ ಭಕ್ತಿಯಿಂದ ಶಿವನಾಮವನ್ನು ಸ್ಮರಿಸಿ ತನ್ನ ನಿಜವಾದ ರೂಪವನ್ನು ಪ್ರಕಟಿಸಿ ರಾಮನನ್ನು ಕುರಿತು ಹೇಳ್ತಾಳೆ ಶಿವೋಮಯೈಶ ಪ್ಯಟಂ ವಸುಧಾ ಪ್ರಭು ಇಹಚ್ಚ ವಿಪಿ ಸ್ವತಂತ್ರ ಪರಮೇಶ್ವರ ಸತೀದೇವಿ ಹೇಳ್ತಾಳೆ ಎಲೆ ರಾಮನೇ ಸರ್ವತಂತ್ರ ಸ್ವತಂತ್ರದ ಪರಮೇಶ್ವರ ನನ್ನಡನೆಯೋ ಗಣಲು ನೀವು ಭೂಮಿಯನ್ನು ಸಂಚರಿಸುತ್ತಾ ಈ ದಂಡ ಬಂದ ಅಪಶ್ಯದ್ರ ಸತ್ವಾಂ ಹಿ ಸೀತನ್ವೇಷಣ ಸಲಕ್ಷ್ಮಣ ವಿರಹಿಣಂ ಸೀತೆಯ ಕ್ಲಿಷ್ಟ ಮಾನಸಂ ಆಗ ನೀನು ಈ ಅರಣ್ಯದಲ್ಲಿ ಸೀತೆಯನ್ನು ಕಳೆದುಕೊಂಡು ವಿರಹಿಯಾಗಿ ಲಕ್ಷ್ಮಣನನ್ನು ಅವಳನ್ನು ಹುಡುಗುತ್ತಾ ಇದ್ದೆ ಇಂತಹ ನಿನ್ನನ್ನು ಆ ಪರಮೇಶ್ವರನು ನೋಡಿದ ಆಗ ಶಿವನು ನೀನು ವಿಷ್ಣುವಿನ ಅವತಾರವೆಂದು ನಿನ್ನನ್ನು ಹೊಗಳಿ ನಮಸ್ಕರಿಸಿ ವಟವೃಕ್ಷದ ಮೂಲಕ್ಕೆ ತೆರಳಿದ ಚತುರ್ಭು ಹರಿ ಹರಿನ್ ತ್ವಾಂನೋ ದುಷ್ಟೋ ಇವ ಮುದಿೋಭದು ಯಥೇದೂಪನಂದಪ್ತವಾನ್ ನಿನ್ನನ್ನು ನೋಡಿ ಆ ಶಿವನು ತುಂಬ ಆನಂದಪಟ್ಟ ಸಾಕ್ಷಾತ್ ಹರಿಯನ್ನು ನೋಡಿದರೂ ಅವನಿಷ್ಟು ಆನಂದ ಪಡ್ತಾ ಇರಲಿಲ್ಲ ತೃತ್ವಸರಂ ಶಂಭೋರ್ ಭ್ರಮಾನೀಯ ಚೇತಸಿ ತದ ಆಜ್ಞೆಯ ಪರೀಕ್ಷಾ ತೈ ಕೃತವತ್ತಸ್ನಿರಾಘವೇ ರಾಮನೇ ನೀನು ಹರಿ ಅವತಾರವೆಂದು ಹೇಳಿದ ಶಿವನ ಮಾತಿನಿಂದ ನನಗೆ ನಂಬಿಕೆ ಹುಟ್ಟಲಿಲ್ಲ ಅದಕ್ಕಾಗಿ ಶಿವನ ನಾನು ನಿನ್ನನ್ನು ಪರೀಕ್ಷಿಸಿದೆ ಜ್ಞಾತ ಮೇ ರಾಮ ವಿಷ್ಣುಸ್ವ ದೃಷ್ಟ ದೃಷ್ಟಾ ತೇ ಪ್ರಭುತಿಲ ನಿಶಯ ತೃಣು ತ್ಂಚ ಮಹಾಮ ಈಗ ನೀನು ವಿಷ್ಣುನ ಅವತಾರ ಎಂದು ತಿಳಿತು ನಿನ್ನ ಪ್ರಭಾವವನ್ನು ನೋಡಿದೆ ನೀನು ವಿಷ್ಣು ಅವತಾರ ಎಂಬ ವಿಷಯದಲ್ಲಿ ನನಗೆ ಎಳ್ಳಷ್ಟು ಸಂಶಯ ಇಲ್ಲ ಆದರೂ ನಾನು ಹೇಳುವುದನ್ನು ಕೇಳು ಕಥಂ ಪ್ರಣಮ್ಯಸ್ತ ಸತ್ಸ ಸತ್ಯ ಮಮಗ್ರದ ನಿಶಯನ್ ಶಮಲ ಪ್ರಾಪ್ನು ಹಿ ದೃತ ಶಂ ಅಲಂ ಪ್ರಾಪ್ನು ಹಿ ಧೃತಂ ಶಾಂತಿಯನ್ನು ಖಂಡಿತವಾಗಿ ಹೊಂದುತ್ತೇನೆ ಅಂತೇಳಿ ಶುಭವನ್ನು ಶಂ ಅಂತೇಳಿದರೆ ಅಂದರೆ ಎಲೆಗೆ ರಾಮನೇ ಆ ಶಿವನು ನಿನ್ನನ್ನು ನಮಸ್ಕರಿಸಲು ಕಾರಣವೇನು ನಿಜವಾದ ವಿಷಯವನ್ನು ಹೇಳಿ ನನ್ನ ಸಂಶಯವನ್ನು ಹೋಗಲಾಡಿಸು ಹ್ಞೂ ಅಂತೇಳಿ ಅವಳು ಕೇಳ್ತಾಳೆ ಅದರಿಂದ ನಿನಗೂ ಶುಭವಾಗ್ತದೆ ಬ್ರಹ್ಮವಾಚ ಇತ್ಯಾಕರ್ಣ್ಯವಚಸ್ತಸ್ಯ ರಾಮಶ್ಚ ಉತ್ಫುಲ್ಲೋಚನಃ ಅಸ್ಮರತ್ಸ್ವ ಪ್ರಭುಂ ಶಂಭುಂ ಪ್ರೇಮ ಭೂಧೃದಿಚಾಧಿಕಾಂ ಬ್ರಹ್ಮ ಹೇಳ್ತಾನೆ ಈ ರೀತಿಯಾಗಿ ಸತೀದೇವಿ ಹೇಳಿದಂಥ ಮಾತುಗಳನ್ನು ಕೇಳಿ ರಾಮನು ಸಂತೋಷದಿಂದ ಅರಳಿದ ಕಣ್ಣುಗಳುಳ್ಳದನ್ನಾಗಿ ತನ್ನ ಪ್ರಭು ಆ ಶಂಕರನನ್ನು ಧ್ಯಾನಿಸಿದ ಆಗ ಅವನಿಗೆ ಶಿವನಲ್ಲಿ ಹೆಚ್ಚಾದ ಭಕ್ತಿ ಉಂಟಾಯಿತು ಸತ್ಯ ಶಂಭುಸಮೀಪಂ ನಾಗಮನ್ ಮುನೇ ಸಂವರ್ಣ್ಯಮಿಮಾನಂಚ ಪ್ರಾವೋಚದ್ರಾಘವ ಸತೀ ಆದರೂ ಆ ರಾಮನು ಸತೀದೇವಿ ಆಜ್ಞೆ ಇಲ್ಲದೆ ಶಂಕರನ ಮಳಿಗೆ ಹೋಗದೆ ಆ ಶಿವನ ಮಹಿಮೆಯನ್ನು ಹೊಗಳಿ ಸತಿಯನ್ನು ಕುರಿತು ಹೀಗೆ ಹೇಳ್ತಾನೆ ಅಯ್ಯ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಂ ರುದ್ರ ಸಂಹಿತಾಂ ದ್ವಿತೀಯೇ ಸತೀಖಂಡೇ ರಾಮಪರೀಕ್ಷರ್ಣನನ್ನಾಮ ಚತುರ್ವಿಂಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದ ಎರಡನೇದಾದ ರುದ್ರಸಂಹಿತೆಯಲ್ಲಿ ಎರಡನೇದಾದ ಸತೀಖಂಡದಲ್ಲಿ ರಾಮಪರೀಕ್ಷಾವರ್ಣನ ಎನ್ನತಕ್ಕಂತಹ ಇಪ್ಪತ್ತ್ನಾಲ್ಕನೇ ಅಧ್ಯಾಯವು ಮುಗಿಯಿತು ಮುಂದೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಮುಂದೆ ರಾಮ ಏನು ಹೇಳಿದ ಅಂದರೆ ಶಿವನು ಯಾಕೆ ನಮಸ್ಕರಿಸಿದ ರಾಮನಿಗೆ ಶಿವನ ಶಿವನು ರಾಮನನ್ನು ಕಂಡು ಯಾಕೆ ಆನಂದಗೊಂಡ ಅಂತ ಹೇಳುವಂಥ ರಹಸ್ಯವನ್ನು ಶಿವನು ಏನು ವರ ಕೊಟ್ಟಿದ್ದ ಆ ವರದಂತೆ ಅವನು ರಾಮನಿಗೆ ನಮಸ್ಕರಿಸಿದ ಅಂತೇಳಿ ಹೇಳಿದ್ದಾನೆ ಶಿವ ಅದೇನು ವರ ಏನು ಕಥೆ ಹಿನ್ನೆಲೆ ಏನಾದರದ್ದು ಅಂಥೇಳಿ ಸತೀದೇವಿ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಮುಂದಿನ ಅಧ್ಯಾಯದಲ್ಲಿ ರಾಮ ಹೇಳ್ತಾನೆ ಆ ವಿಚಾರವನ್ನು ಚರಿತ್ರೆಯನ್ನು ಅದನ್ನು ಮುಂದಿನ ದಿವಸ ನೋಡೋಣ ಇಪ್ಪತ್ತೈದನೇ ಅಧ್ಯಾಯವನ್ನು ಹರೇರ ಶಿವಾರ್ಪಣಮಸ್ತು ಓಂ ತತ್ಸತ್